ಈಗ ಉಷಾದೇವಿ ಸ್ತೋತ್ರ ಪಾಮರರನ್ನು ಪವಿತ್ರ ಗಯಿಸುವ ಶ್ರೀಮುಕುಂದನ ವಿಮಲ ಮಂಗಳ ನಾಮಗಳಿಗೆ ಅಭಿಮಾನಿಯಾದ ಉಷಾಕ್ಕೆ ದೇವಿಯರು ಭೂಮಿಯೊಳಗುಳ್ಳ ಅಖಿಳ ಸಜ್ಜನರ ಆಮಯಾದಿಗಳ ಅಳಿದು ಸಲಹಲಿ ಆಮರುತನ ಮನೆಯ ವೈದ್ಯರ ರಮಣಿ ಪ್ರತಿದಿನಧಿ ಪಾಮರರನ್ನು ಪವಿತ್ರ ಮಾಡುವಂತಹ ಪರಮಾತ್ಮನ ನಿರ್ಮಲವಾಗಿರ್ತಕ್ಕಂಥ ಮಂಗಳ ನಾಮಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಉಷಾದೇವಿ ನಾಮಾಭಿಮಾನಿ ಅಂತಲೇ ಅವನು ಭೂಮಿಯೊಳಗಿರುವಂಥ ಎಲ್ಲ ಸಜ್ಜನರ ರೋಗ ಮೊದಲಾದವುಗಳನ್ನು ಕಳೆದು ರಕ್ಷಣೆಯನ್ನು ಮಾಡಲಿ ಆ ದೇವಲೋಪದ ವೈದ್ಯರಾಗಿರ್ತಕ್ಕಂಥ ಅಶ್ವಿನಿ ದೇವತೆಗಳ ಪತ್ನಿಯಾದ ಉಷಾದೇವಿಯು ಪ್ರತಿದಿನ ನಮ್ಮನ್ನು ಸಲಹಲಿ ಆಮೆಯಾದಿಗಳು ಅಂದರೆ ರೋಗಾದಿಗಳು ಪರಮಾತ್ಮನ ನಾಮಗಳೆಲ್ಲ ಪಾಮರರನ್ನು ಪವಿತ್ರ ಮಾಡುವಂತಹ ಮಂಗಳಕರ ನಾಮಗಳು ಅನ್ನು ಪ್ರಮೇಯವನೆಯಲ್ಲಿ ಸೂಚನೆಯನ್ನು ಮಾಡ್ತಾರೆ ಪಟತನ್ ನಾಮ ಮಂಗಲಂ ಅದನ್ನು ಪಠಣ ಸ್ಮರಣಾದಿಗಳನ್ನು ಮಾಡಿದರೆ ಮಂಗಲ ಉಂಟಾಗತ್ತೆ ಇಲ್ಲಿ ಪಾಮರರು ಅಂದರೆ ಗುರುಪದೇಶ ತನ್ಮೂಲಕ ಸತ್ಶಾಸ್ತ್ರಗಳ ಅಧ್ಯಯನ ಈ ವಿಧ ಯಾವುದು ಇಲ್ಲದೇ ಇದ್ದವರು ಸ್ವರೂಪದಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಮನೋಭಾವವನ್ನು ಹೊಂದಿರೋರಿಗೆ ಪಾಮರರು ಅಂತ ಪಾಮರರು ಪಂಡಿತರು ಅಂತ ಎರಡು ಪ್ರಕಾರ ಅವರನ್ನು ಪವಿತ್ರಗಿಸುವ ಅವರ ಮಂದಮತಿಯನ್ನು ಪರಿಹಾರ ಮಾಡಿ ಸಾಧನೆಗೆ ಪ್ರತಿಬಂಧಕ ರೂಪ ಆಗಿರುವಂತಹ ಅಜ್ಞಾನ ಆವರಣವನ್ನು ಕಳೆದು ಪಾಮರರನ್ನು ಪವಿತ್ರ ಮಾಡುವಂತಹ ಏಕೈಕ ಮಾರ್ಗ ಅಂತಾದರೆ ಭಗವಂತನ ನಾಮ ಸಂಕೀರ್ತಾನೆ ಶ್ರೀ ಮುಕುಂದನ ಮೋಕ್ಷಪ್ರದನಾದ್ದರಿಂದ ಪರಮಾತ್ಮನಿಗೆ ಮುಕುಂದ ಅಂತ ಹೆಸರು ವಿಮಲನಾಮಗಳಿಗೆ ಅಭಿಮಾನಿಯಾದ ಪಾಮರರನ್ನು ಪಾವನಗೊಳಿಸುವಂತಹ ಮುಕ್ತಿಪ್ರದನಾದ ಮುಕುಂದನ ನಾಮಗಳು ವಿಮಲ ನಿರ್ದೋಷವಾದವು ಶುಭಪ್ರದಗಳು ಮಂಗಳವನ್ನು ಉಂಟು ಮಾಡುವಂಥದ್ದು ಈ ನಾಮಗಳಿಗೆ ಅಭಿಮಾನಿಯಾದವಳು ಉಷಾದೇವಿಯರು ಇಂತಹ ನಾಭಾಭಿಮಾನಿಯಾಗಿರ್ತಕ್ಕಂಥ ಉಷಾದೇವಿ ಭರತ ಖಂಡದ ಲಿಪ್ಪ ಯಾಕೆ ಅಂದರೆ ಇದು ಕರ್ಮಭೂಮಿ ಮೋಕ್ಷ ಸಾಧನ ಕ್ಷೇತ್ರ ಸಮಸ್ತ ಸಜ್ಜಿವರಿಗೆ ಒದಗಿ ರೋಕಾದಿ ರೋಗಾದಿ ಉಪದ್ರವಗಳನ್ನು ಪರಿಹಾರ ಮಾಡಿ ಸಂರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಆ ಮರುತನ ಅಂದರೆ ಶ್ವಾಸೋಚ್ಛ್ವಾಸಕ್ಕೆ ಗಾಳಿ ರೂಪದಲ್ಲಿ ಭೂತವಾಯಿ ದೇವರಿದ್ದಾರೆ ಅವನಿಗೆ ನಿಯಾಮಕನಾಗಿ ಶ್ವಾಸವರ್ತಿಗಳಾಗಿರ್ತಕ್ಕಂಥ ಮುಖ್ಯ ಪ್ರಾಣ ದೇವರಿದ್ದಾರೆ ಅವರ ಉಸಿರಾಡುವಿಕೆ ಮನೆ ಅಂದರೆ ನಾಸಿಕ ಇಂದ್ರಿಯ ಅದಕ್ಕೆ ಅಭಿಮಾನಿಗಳು ನಾಸತ್ಯ ಮತ್ತೆ ದಸರಾ ಅಂತ ಅಶ್ವಿನಿ ದೇವತೆಗಳು ಇವರು ದೇವತೆಗಳ ವೈದ್ಯರು ಅವರ ಮಳದಿ ಉಷಾದೇವಿ ಅಂತ ತಿಳಿಸ್ತಾರೆ